ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನನ್ನ ಹೆಸರು ಮಧು ಬಿರಾದರಂಥ ಕವಿತೆಯ ಹೆಸರು ಭವದ ಅವಕಾಳಿ ಬೊಳೆತನದ ಬೋಳು ಬೋಲಾದ ಬೋಳಾದ ಬೆದುರುಗೊಂಬೆ ಮಹಾಭಾರದ ಬಾಲ ಹಿಡಿದು ವಚನ ಪಚನಿಸದೆ ಫತರ್ಗುಟ್ಟುತ್ತ ಅಂಗಾಲ ಬೆವರು ಕ್ಷಣ ಸಂದರ್ಭಕ್ಕೊಂದು ಅರಬಿ ಮಲ್ಮಲ ಕನ್ನಡಕವಿಲ್ಲದೆ ಕನ್ನಡಕವಾದ ಕಣ್ಣು ಮೊಲಾಜಿನ ಹೊಟ್ಟೆಯ ಮೇಲೆ ಕೈಯಾಡಿಸಿ ಗಿರಿಮೆಟ್ಟಿ ಬಾಯಿಗೆ ಭವದ ಅವಕಾಳಿ ಮೋಡ ಚಲ್ಲಾಪಿಲ್ಲಿ ಚಿಂದಿಯ ರವಿ ಹಿಡಿಯಲಿ ಮಣ್ಣಹುಡಿ ಕಣ್ಣೀರಿಗೆ ಕಣ್ಣೀರು ಭರತನ ನಾಟ್ಯ ವೇದಿಕೆಯಲ್ಲಿ ಮಾತು ವೇದ ಉಪನಿಷತ್ತು ತುದಿ ಸ್ಲಮ್ಮು ಗ್ಲಿಮ್ಮಿನ ರಾಜಾದಿರಾಜರ ಉದಾಹರಣೆ ಅಲ್ಲಂದು ತೇಲುವ ಮಿಂಚು ಮಾಯಾ ಲೋಕಕ್ಕೆ ಮೈ ಮುರಿದೇಳುವ ಯೌವನದ ಉತ್ಸಾಹ ಅಂತ್ಯದ ಕಾಣ್ಕೆ ಊರ ಬೀದಿಯ ಕಡೆಯ ಮೂಲೆಗೆ ಚಿತಾಬಸ್ಮ ನಾವು ದೊಡ್ಡವರು ಊದುಕೊಳವೆ ಗೇಯಿಸುವಾಗ ನಾವು ಹೀನರು ತಮ್ಮೆಲ್ಲ ಮಾಂತ್ರಿಕತೆ ಮುಗಿದಾಗ ಕಾಲದ ಜೊತೆ ರಥ ಎಳೆಯುವ ಕುದುರೆ ಅಷ್ಟೇ ದಯಪಾಲಿಸಿದ ದೊಡ್ಡ ದೊಡ್ಡ ದೇವರವರ ಉಳಿದದ್ದು ಈ ಯುಗದ ಶಾಪ ಉಳಿದದ್ದು ಈ ಯುಗದ ಶಾಪ ನಮಸ್ಕಾರ